ಪಾಪಿಗಳ ದೂಷಣೆಯೂ ಪಾಪ ಅಂತ ಯಾರು ಹೇಳ್ತಾರೋ ಅವನಿನ್ನೂ ಹೆಚ್ಚಿನ ಪಾಪಿಷ್ಟ ಅಂತ ತಿಳಿಸ್ತಾರೆ ದ್ವೇಷಿ ದೈತ್ಯರ ತಾರತಮ್ಯವು ದೂಷಣೆಯು ಭೂಷಣಗಳೆನ್ನದೇ ದೋಷವೆಂಬುವ ದ್ವೇಷಿ ನಿಶ್ಚಯ ಇವನ ನೋಡಲ್ಕೆ ಕ್ಲೇಶಗಳ ನೈದು ಅನುಭವವಿದ ಸಂಶಯವು ವೇದವ್ಯಾಸ ಗರುಡ ಪುರಾಣದಲ್ಲಿ ಪೀಳಿದರು ಋಷಿಗಳಿಗೆ ಗರುಡ ಪುರಾಣದ ವಾಕ್ಯವನ್ನು ಹೇಳ್ತಾರೆ ದೈತ್ಯ ನಿಂದಾಮ್ನ ಕೊರುವಂತೀ ಯಾರು ದೈತ್ಯರ ನಿಂದೆಯನ್ನ ದೂಷಣೆಯನ್ನು ಮಾಡೋದಿಲ್ವೋ ಅವರು ಕೂಡ ದೈತ್ಯರಂತೆ ಮಹಾ ದುಃಖಕ್ಕೆ ಗುರಿ ಆಗ್ತಾರೆ ಸಕಲ ದೈತ್ಯರೂ ಅವರ ಸ್ವರೂಪವೇ ಭಗವಂತನ ಭಗವದ್ಭಕ್ತರ ದ್ವೇಷಾದಿಗಳನ್ನು ಮಾಡೋದು ಈ ದ್ವೇಷಾದಿ ಭಾವನೆಗಳು ಆ ದೈತ್ಯರಲ್ಲಿ ತಾರತಮ್ಯ ಅನುಸಾರ ಅನಾದಿ ಕಾಲದಿಂದ ಅನಂತ ಕೂಡ ಇರುತ್ತೆ ಅವರಲ್ಲಿ ಕಲೀನೇ ನೀಚತಮ ಭಗವದ್ವೇಷಗಳಾಗಿರ್ತಕ್ಕಂಥ ಅಂಥ ದೈತ್ಯರನ್ನು ದೂಷಣೆ ಮಾಡಬೇಕು ಅಂತ ಶಾಸ್ತ್ರದ ಅಭಿಪ್ರಾಯ ಅವರನ್ನು ದ್ವೇಷ ಮಾಡೋದು ದೋಷ ಅಂತ ಯಾರು ಭಾವಿಸ್ತಾರೋ ಮತ್ತು ಅದರಂತೆ ಇತರರಿಗೆ ಬೋಧನೆ ಮಾಡುವನು ಸ್ವಭಾವದಲ್ಲಿ ದೈತ್ಯನೇ ಸರಿ ಪರಮಪಾಪಿಸ್ತಾವನು ಅವನು ಕೂಡ ದೈತ್ಯರಂತೆ ನರಕಾದಿ ಅನರ್ಥರೂಪವಾಗಿರ್ತಕ್ಕಂಥ ಮಹಾದುಖಗಳನ್ನು ಅನುಭವಿಸ್ತಾನೆ ಈ ವಿಚಾರದಲ್ಲಿ ಕಿಂಚಿತ್ತೂ ಸಂದೇಹ ಇಲ್ಲ ಇದು ನಿಶ್ಚಯ ಅಂತ ಗರುಡ ಪುರಾಣದ ವಾಕ್ಯವನ್ನು ಈ ರಹಸ್ಯವನ್ನು ವೇದವ್ಯಾಸ ದೇವರೇ ಗರುಡ ಪುರಾಣದಲ್ಲಿ ತಮ್ಮ ಶಿಷ್ಯರಾಗಿರ್ತಕ್ಕಂಥ ಸೂತಾಚಾರ್ಯರಿಗೆ ಉಪದೇಶ ಮಾಡಿದ್ದು ಸೂತ ಪುರಾಣಿಕರು ಶೋನಕಾದಿ ಋಷಿಗಳಿಗೆ ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ಇದನ್ನು ಬಿತ್ತರ ಮಾಡಿದ್ದು ಆ ವಿಚಾರವನ್ನೇ ದಾಸರು ಇಲ್ಲಿ ನಮಗೆ ತಿಳಿಸಿರುವಂಥದ್ದು ಆದ್ದರಿಂದ ಭಗವಂತನ ದ್ವೇಷಗಳಾಗಿರ್ತಕ್ಕಂಥ ದೈಹಿತರ ತಾರತಮ್ಯವನ್ನು ಹೇಳೋದು ಮತ್ತು ಅವರನ್ನು ದೂಷಣ ಮಾಡೋದು ಎರಡೂ ಕೂಡ ಸರಿಯಲ್ಲ ಅಂತ ಯಾರು ಹೇಳ್ತಾರೋ ಆ ದ್ವೇಷಗಳಿಗಿಂತಲೂ ಹೆಚ್ಚಿನ ದ್ವೇಷ ಇದು ನಿಶ್ಚಯ ಅವನು ಬಹುವಿದೀತಿ ದುಃಖಗಳನ್ನು ಹೊಂದುತಾನೆ ಕ್ಲೇಷಗಳನ್ನು ಹೊಂದುತ್ತಾನೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಕಿಂಚಿತ್ತೂ ಇಲ್ಲ ಅದರಿಂದ ಇದನ್ನು ವೇದವ್ಯಾಸ ದೇವರೇ ಗರುಡಪುರಾಣದಲ್ಲಿ ಋಷಿಗಳಿಗೆ ಹೇಳಿದ್ದಾರೆ ಹೇಳಿದ್ದೆಲ್ಲವೂ ಕೂಡ ಅದರ ಅನುವಾದವೇ ಆಗಿದೆ ಅಂತ ದಾಸರು ನಮಗೆ ತಿಳಿಸ್ತಾರೆ